ಮಲ್ಲಿಗೆ ಹೂವಿನಂತ ಮೃದುಲ ಮನದವಳೆ ಮಲ್ಲಿಗೆ ಹೂವಿನಂತ ಮೃದುಲ ಮನದವಳೇ ಮಲ್ಲಿಗೆ ಮಾಲೆಯ ಮುಡಿಯಲಿ ಮುಡಿದವಳೆ ಮಲ್ಲಿಗೆ ಮಾಲೆಯ ಮುಡಿಯಲ್ಲಿ ಮುಡಿದವಳೆ ಮಲ್ಲೆ ಮಲ್ಲಿಗೆ ಕೇದಗೆ ಸಂಪಿಗೆ ಮಲ್ಲೆ ಮಲ್ಲಿಗೆ ಕೇದಿಗೆ ಸಂಪಿಗೆ ಹೂವಾ ಸಲ್ಲಿಸಿ ನಿನ್ನಲ್ಲಿ ಬರಗಳ ಬೇಡುವೆ ಹೂವ ಸಲ್ಲಿಸಿ ನಿನ್ನಲ್ಲಿ ಹೊರಗಳ ಬೇಡುವೆ ಮಲ್ಲೆ ಮಲ್ಲಿಗೆ ಕೇದಿಗೆ ಸಂಪಿಗೆ ಹೂವ ಮಲ್ಲೆ ಮಲ್ಲಿಗೆ ಕೇಳಿಗೆ ಸಂಪಿಗೆ ಹೂವು ಸಲ್ಲಿತಿ ನಿನ್ನಲಿ ಹೊರಗಳ ಬೇಡುವೆ ಅಲ್ಲಿಸಿ ನಿನ್ನಲಿ ಹೊರಗಳ ಬೇಡುವೆ ನಿನ್ನಲಿ ಹೊರಗಳ ಬೇಡುವೆ ನಿನ್ನಲಿ ಹೊರಗಳ ಕಾಮ ಕ್ರೋಧ ಲೋಭ ಮೋಹಾದಿ ಅರಿಗಳ ಕಾಮ ಕ್ರೋಧ ಲೋಭ ಕಾಮ ಜನನಿ ದೂರ ವಿರಸಿತ ಕಾಮನ ಜನನಿ ದೂರ ವಿರಸೌತಾಯ ಸೋಮಾ ಶೇಖರ ನ ಪ್ರಿಯ ಭಾಮಿ ನೀ ಸೋಮಾ ಶೇಖರ ಭಾಗ್ಯವ ಶಬಲೆ ಕೋಮಲೆ ನೀಡ ದೇವಿ ಸೌಭಾಗ್ಯ ಮಲ್ಲಿಗೆ ಹೂವಿನಂತ ಮೃದುಲ ಮನನವಳೆ ಮಲ್ಲಿಗೆ ಮಾಲೆಯ ಮುಡಿಯಲಿ ಮುಡಿದವಳೆ ಮಲ್ಲಿಗೆ ಮಾಲೆಯ ಮುಡಿನಲ್ಲಿ ಮುಡಿದವಳೆ ಮಲ್ಲಿಗೆ ಮಾಲೆಯಂತ ಮೃದುಲ ಮನದವಳೆ